ಪ್ರಣಶ್ಯಂತ ಸಿದ್ಧೋರ ವೇದ ಶಸ್ತ್ರ ಮಾಚ್ಯತ್ರ ಸಾಧಕ್ಯಾತ್ಸಲಾನ್ ಧೀರನ್ ಬಾಳಗಾರು ಗುರುನ್ ಭಜೆ ಶರ್ವಾ ರಕಮಿವೃಂದೇಾಯ ಖಚಂದ್ರವೃಂದೇ ಆನಂದತೀರ್ಧಾರಿ ಶಿರೋಮಣೇಸ್ತಾರವಿಂದ ಪ್ರಣಮಿನಿತ್ಯ ವೇದವ್ಯಾಸ ಗುಣಾಧೀಶಾಂ ನಿಜಕ್ಲೇಶ ಪೂರ್ವನಾಶಂ ಮಹರೇಷ ೀ ದೇವ್ರವರ್ತಿ ನಾರಾಯಣವಾಶ್ವೋದಯಸ್ಥಿತಿ ಪ್ರದ ಜಯ ನಮೋ ನಮಸ್ತೆ ನಾರಾಯಣೇಕೋಸ್ಕೃತಿ ತ್ರೈಪುಣ್ಯವರ್ಜಿತ ಕುಂಭಕರಣ ಇಬ್ಬರು ಮಕ್ಕಳು ಕುಂಭ ನಿಕುಂಭನನ್ನ ಸುಗ್ರೀವ ಬಹಳ ಸುಲಭವಾಗಿ ಸಂಹಾರ ಮಾಡಿದರು ನಿಕುಂಭನ ಪರಾಕ್ರಮ ಸಾಧ್ಯ ವರದಿಂತೆ ಹಿಡ್ಕೊಂಡಿದ್ದಂತಹ ಭಾರೀ ಪರಿಘಾಯು ತೆಗೆದು ಎಲ್ಲರನ್ನು ಪುಳೀತ್ ಮಾಡ್ತೇನೆ ಅಂತ ಹೊರಟಾಗ ಯಾರಿಗೂ ಆಗದೆ ಇದ್ದಾಗ ಹನುಮಂತ ದೇವರು ತಾವು ಹಾರಿ ಬಂದು ಹೊಡೆದು ಅನ್ನ ಕೊಂಡು ಆ ಪರಿಘಾಯುಗಳನ್ನು ಹೋಯಿತು ಅವರು ಎದೆಗೆ ಅಪ್ಪಳಿಸ್ತರಲಿಕ್ಕೆ ಪರಿಘಾಯು ಪುಡಿ ಪುಡಿ ಆಯಿತಂತೆ ಇನ್ಯಾಗಿರಬೇಕು ಆ ಪರಾಕ್ರಮ ಹನುಮಂತ ದೇವರದ್ದು ಅಂತ ಒಂದಾದರೆ ಇದರ ಮೇಲೆ ಮತ್ತೆ ತೋರಿಸಿಕೊಟ್ಟಿದ್ದು ತಾರತಮ್ಯ ಬೇರೆ ಯಾರಿಗೂ ಆಗದೆ ಇದ್ದಾಗ ಮೊದಲಿಗೆ अश्विनी आमेल दे दे देवता मकड़ू तार नील आमेल अंगद आम सुग्रीव आमू आगे यारे बेरिया आदद हनुमे बरबाती हीगे तारतम्यव तोलिक प्रसंगण मेरा आचार्य हीग अदरते अल्ल बंद सुप्त यज्ञको पश्चा शकुनि देवता ವಿದ್ಯುತ್ ಜಿಹ್ವ ಪ್ರೀಚುಕುತಾ ಇವೆಲ್ಲ ಹೆಸರು ಕೇಳ್ಕೊಂಡಿರ್ಬೇಕ್ರಿ ಮತ್ತೆ ಬಹಳ ಚೆನ್ನಾಗಿದೆ ಅಂತ ಹೆಸರಿಟ್ಬಿಡ್ಬಾರ್ದು ಸುಪ್ತ ಚೆನ್ನಾಗಿದೆ ಶತ್ರುಘ್ನ ಸುಪ್ತ ಹೆಸರು ಇಟ್ಬಿಡೋಣ ರಾಕ್ಷಸನ ಹೆಸರು ಈಚಿತ ಕೆಲಸ ಮಾಡ್ತಾರೆ ಇವಾಗ ಸ್ವಲ್ಪ ಇನ್ನು ಶ್ರೀಲಂಕಾದಲ್ಲಿ ನೋಡು ಏನೇನು ಹೆಸರುಗಳು ಇಡ್ತಾರೆ ಅಂತ ಅಲ್ಲೆಲ್ಲ ಗೊತ್ತಿಲ್ಲದೆ ಹೆಸರಿಟ್ಬಿಡ್ಬಾರ್ದು ಸಾಮಾನ್ಯ ಪಕ್ಷ ನಾವು ಕೇಳಿರ್ಬೇಕಿವೆಲ್ಲ ಮಲಗಿದ್ದವರನ್ನು ಕೊಂದು ಬಿಡ್ತಾನೆ ಅಂತ ಅರ್ಥ ಹಾಗೇ ಅಷ್ಟು ಪರಾಕ್ರಮ ಇತ್ತು ಅವನಿಗೆ ಆ ಹೆಸರು ಇಟ್ಟಿದ್ದರು ಮಲಗಿದವರನ್ನ ಎಷ್ಟು ಅನಾಯಾಸವಾಗಿ ಕೊಲ್ಲಬಹುದೋ ಎದುರಾಳಿಗಳನ್ನು ಹಾಕೊಳ್ತಿತ್ತು ಅವನ ಪರಾಕ್ರಮ ಅಷ್ಟಿತ್ತು ಸುತ್ತಜ್ಞ ಯಜ್ಞಕೋಪಶ್ಚ ಅವನು ಯಜ್ಞ ಕೋಪ ಇನ್ನೊಬ್ಬ ನೀವನ ಹೆಸರೇ ಯಜ್ಞಕೋಪ ಅಂತ ಯಾರು ಯಾರೇ ಯಜ್ಞ ಮಾಡಬಾರ್ದು ಈ ದೇವರು ದಿನರು ಪೂಜೆ ಗೀಜೆ ಮಾಡೋದು ಈ ಪಾದ ತೊಳೆಯೋದು ಮುತ್ತರು ಧಾರಣೆ ಹಾಕಿಸಿಕೊಂಡ್ರೆ ಕೋಪ ಬರ್ತಾನೆ ಇವಕ್ಕೆಲ್ಲ ಇದೆಲ್ಲ ಅದೇನೆ ಯಜ್ಞಕೋಪ ಅಂತ ಅವನ ಹೆಸರೇ ಅದು ಯಜ್ಞಕೋಪ ಅಂತ ಶಕುನಿ ಇಲ್ಲಷ್ಟೇ ಅಲ್ಲ ಭಾರತದಲ್ಲಷ್ಟೇ ಅಲ್ಲ ರಾಮಾಯಣದಲ್ಲೂ ಬೈದಾನೆ ಶಕುನಿ ದೇವತಾಪನ ದೇವತೆಗಳಿಗೆ ತಾಪನ ಅವರಿಗೆ ತುಂಬ ಬಿಸಿ ಮುಟ್ಟಿಸ್ತಾ ಇದ್ದಾನೆ ಅವ್ರಿಗೂ ತುಂಬ ತಾಪ ಕೊಡ್ತಾ ಇದ್ದಾನೆ ಹಿಂಸೆ ಮಾಡ್ತಾ ಇತ್ತುವನು ಅಂತಾನೆ ವಿದ್ಯುಜ್ಜಿಹ್ವ ನಾಲಿಗೆ ಚಾಚಿದ ಅಂತಂದರೆ ಮಿಂಚು ಹೊಡಿತಿತ್ತಂತೆ ಈ ಮಿಂಚು ಹೊಡಿಬೇಕು ಅಂತಲ್ಲ ಮಿಂಚು ಹೊಡೆದರೆ ಮಿಂಚು ಬಿದ್ದರೆ ಸಿಡಿಲು ಬಿದ್ದರೆ ಏನಾಗತ್ತೆ ಸುತ್ತೋಗ್ತಾನೆ ವಿದ್ಯುತ್ ಬೆಂಕಿ ಆ ರೀತಿಯಲ್ಲಿ ನಾಲಿಗೆ ತೆಗೆದ ಅಂತಂದ್ರೆ ಇನ್ನೊಬ್ಬರಿಗೂ ಅಷ್ಟು ಚುಚ್ಚುವಂತೆ ಮಾತಾಡ್ತಾನೆ ಅಂತಹ ಕೆಲಸ ಯಾರನ್ನು ಮಾಡಿದ್ರೆ ವಿದ್ಯುತ್ ಚಿಕ್ಕವ ಅಂತ ಬೈತಾರೆ ಕರೆಂಟ್ ಹೊಡೆದಾಗೆ ಮಾತಾಡಿದ್ರೆ ಕರೆಂಟ್ ಹೊಡೆದಾಗೆ ಅಂತ ಅಷ್ಟೇ ಅದರ ಅರ್ಥ ಆ ರೀತಿ ಮಾತಾಡಬಾರ್ದು ಇನ್ನೊಬ್ಬರಿಗೆ ಮನಸ್ಸಿಗೆ ಘಾಸಿಯಾಗುವಂತೆ ನೋವಾಗುವಂತೆ ಮಾತಾಡಬಾರದು ಇದೆಲ್ಲ ರಾಕ್ಷಸರ ಹೆಸರು ಪ್ರಮಾಥಿ ಅಂತಾನೆ ಪ್ರಮಾಥ ಪ್ರಮಾಥ ಚೆನ್ನಾಗಿ ಎಲ್ಲರನ್ನು ಕಡದಂತೆ ಮೋಸ ಮಾಡೋರು ಶುಕಸಾರಣ ಅಂತ ಹಿಂದೆ ಬಂದಿದ್ದ ಶುಕಸಾರಣ ಅಂತ ರಾಮಾಯಣದಲ್ಲಿ ಬರ್ತಾನೆ ಇಲ್ಲ ಆಚಾರ ತಗೊಂಡಿಲ್ಲ ಸೇತುವೆ ಕಟ್ಟಬೇಕಾಗಿದ್ದರೆ ರಾವಣ ಕಳಿಸಿದ್ದಂತೆ ನೋಡಿ ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ಬಹೋಗು ಅಂತ ಅದು ಶುಕಸಾರಣ ಅಂತ ಇಬ್ಬರು ಅಡಿತ ಮಂದಿರುಗಳು ಇವು ಒಬ್ಬ ಅಲ್ಲ ಇಬ್ಬರು ಬೇರೆ ಬೇರೆಯವರಿಬ್ಬರು ಗಿಳಿಯ ವೇಷದಲ್ಲಿ ಬರ್ತಾರೆ ಶುಕ ಅಂತ ಹೆಸರು ತಕ್ಕಂತೆ ಗಿಳಿ ವೇಷ ಧಾರಣೆ ಮಾಡಬಹುದು ಬಂದು ಮರದ ಮೇಲೆ ಕೂತ್ಕೊಂಡು ಲೆಕ್ಕ ಹತ್ತಾಯ್ತಂತೆ ಸೇತುವೆ ದಾಟಿ ದಾಟಿ ಬರ್ತಾ ಇದ್ದಾರೆ ಒಳಗಡೆಗೆ ಇವರು ಆ ಭಾಗದಲ್ಲಿ ನಿಂತುಕೊಂಡು ಚೆಕ್ಪೋಸ್ಟ್ ಇದ್ದಾಗ ಆ ಭಾಗದಲ್ಲಿ ನಿಂತ್ಕೊಂಡು ಎಲ್ಲ ಲೆಕ್ಕ ಇಷ್ಟು ಇಷ್ಟು ಇಷ್ಟು ಲೆಕ್ಕಾಕು ಸಾವಿರ ಆಯಿತು ಎರಡು ಸಾವಿರ ಆಯಿತು ಹತ್ತು ಸಾವಿರ ಲಕ್ಷ ಆಯಿತು ಕೋಟಿ ಆಯಿತು ಆಮೇಲೆ ಹತ್ತು ಕೋಟಿ ಆಯಿತು ಅದನ್ನೇ ಪದ್ಮ ಶಂಖ ಮಹಾಶಂಖ ಮಹಾಪತ್ಮ ಅಂತೆಲ್ಲ ಇದೆ ಮಹೌಘ್ರ ಲೆಕ್ಕ ಹಾಕ್ತಾ ಹತ್ತಾ ಲೆಕ್ಕ ಹಾಕ್ಲೆಕ್ಕಾಗದೆ ತಲೆ ತಿರುಗಿ ಇಬ್ಬರು ಬಿದೋಗ್ಬಿಡ್ತಾರೆ ಆ ಬಿದ್ದಾಗ ನಿಯಂತ್ರಣ ತಪ್ಪುತ್ತಲ್ಲ ಶರೀರದ ಮೇಲೆ ನಿಯಂತ್ರಣ ತಪ್ಪಿದ್ದರಿಂದಾಗಿ ತಮ್ಮ ರಾಕ್ಷಸ ರೂಪ ಹೊರಕೊಂಡು ಬಿಡುತ್ತೆ ನಿಯಂತ್ರಣ ಯಾವುದೋ ಮಂತ್ರಶಕ್ತಿಯಿಂದ ರೂಪು ತಗೊಂಡಿರ್ತಾರೆ ಅದು ಯಾವಾಗ ತಪ್ಪು ಹೋಯ್ತು ನಿಜ ರೂಪ ಬರುತ್ತೆ ಹಾಕೊಂಡು ಕರ್ಪುಗಳು ಚೆನ್ನಾಗಿ ಬ್ಬಿಡ್ತಾರೆ ಅವಾಗ ರಾಮನನ್ನು ವೀಕ್ಷಣೆ ಮಾಡ್ತಾರೆ ಏನ್ ರಾಮ ನಿಮ್ಗೆ ರಾಮ ಆಡಳಿತ ಸರಿ ಇಲ್ಲ ಒಂದು ಅವನು ದೂತರನ್ನು ಹೀಗೆ ಹೊಡೆಸ್ತಾ ಇದೇ ರಾಮದೇವರು ಬಂದು ಬಿಡಿಸಿ ಕಳಿಸ್ತಾರೆ ಸ್ವಾಮಿನಿ ಅಪ್ಪನೇ ಕೊಡ್ಬಿಡು ಕುಂದ್ಬಿಡ್ತೇವೆ ಅಂತಂತಾರೆ ದೂತರನ್ನು ಹೊಡಿಬಾರ್ದಪ್ಪ ಅದೇ ನಿಯಮ ಅಂತ ಹೇಳಿ ಅವನು ಹೊಡೆಯೋದು ಎಷ್ಟೊತ್ತಿರಲಿದೆ ಮತ್ತು ಮುಂದೆ ಬರ್ತಾನೆ ಅವಾಗ ಹೊಡೆತಾಯ್ತು ಈಗ ಹೊಡಿಬೇಡಿ ಇಂಥ ಧರ್ಮವನ್ನು ಗುಡಿಸಿ ಕಳಿಸ್ಕೊಡ್ತಾರೆ ಇಬ್ರು ಬದುಕೊಂಡು ಹೋಗಿರ್ತಾರೆ ಇಲ್ಲಿ ಸೇರಿಕೊಳ್ತಾರೆ ಅಲ್ಲಿ ಬದುಕೊಂಡು ಹೋಗಿರ್ತಾರೆ ಸೇರಿಕೊಳ್ತಾರೆ ಅಲ್ಲಿ ಉಳಿಸಿದ್ನಲ್ಲ ರಾಮದೇವರೇ ಇಷ್ಟೂ ಜನರನ್ನು ರಾಮದೇವರೇ ಬಾಳು ಬದುಕೊಂತ ಅವರಿಗೆಲ್ಲ ಬ್ರಹ್ಮದೇವರವಾದ ಅಬದ್ಯತ್ವ ಇತ್ತು ಯಾರು ಅಲ್ಲಿ ಕಾಗಬಾರದು ಯುದ್ಧೋನ್ಮತ್ತಶ್ಚ ಮತ್ತಶ್ಚ ದೇವಾಂತಕ ನರಾಂತಕೌ ಹೆಸರುಗಳು ಹೆಂಗಿದ್ದಾವೆ ಯುದ್ಧೋನ್ಮತ್ತ ಯುದ್ಧದಲ್ಲಿ ಮುಂದುವತ್ತರಂತೆ ಏನು ಹಿಚ್ಚಾಪಟ್ಟೆ ನುಗ್ತಾ ಇರೋದಷ್ಟೇ ಮತ್ತ ಅಂತ ಇನ್ನೊಬ್ಬರಿಗೆ ಯುದ್ಧೋನ್ಮತ್ತ ಮತ್ತ ದೇವಾಂತಕ ನರಾಂತಕೌ ಸ್ವಲ್ಪ ನೆನ್ಪಿಟ್ಟುಕೊಡ್ಬೇಕು ಇವರಿಬ್ಬರು ಕೂಡ ರಾವಣನ ಮಕ್ಕಳು ಗಂಧರ್ವ ಸ್ತ್ರೀಯರಿಗೆ ಹುಟ್ಟಿದಂತಹ ರಾವಣನ ಮಕ್ಕಳೇ ಇವರಿಬ್ರು ಇವರು ಮಂಡೋದಯ ಮಕ್ಕಳಲ್ಲ ಗಂಧರ್ವ ಕನ್ಯೆಯ ಮಕ್ಕಳು ರಾವಣನಿಗೆ ಅನೇಕ ಜನ ಮಕ್ಕಳು ಎಲ್ಲೆಲ್ಲೂ ಹೋದರೂ ಹೆಣ್ಣು ಮಕ್ಕಳನ್ನು ಅಪಹರಣ ಮಾಡ್ತಾ ಇದ್ದ ಮನೆಯಲ್ಲಿ ಬಿಡುತ್ತಿದ್ದ ಹೀಗಾಗಿ ಅನೇಕ ಮಕ್ಕಳು ಅದರಲ್ಲಿ ಗಂಧರ್ವ ಸ್ತ್ರೀಯಲ್ಲಿ ಬಂದವರು ಇವರಿ ದೇವ ಅಂತ ನಾನು ಆಚಾರ್ಯೂರ ಅವನೇಯ ಇನ್ನೊಬ್ಬ ತ್ರಿಶೀಲ ಅಂತಿದ್ದ ಅವನು ತ್ರಿಶೂರ ಅವನು ಸತ್ತೋಗ್ತಾನೆ ಅವನಲ್ಲಿ ಖರಾ ದೂಷಣ ಇವರ ಜೊತೆ ಇನ್ನೊಬ್ಬ ತ್ರಿಶೀಲ ಒಂದೇ ಹೆಸರನ್ನೇ ಅನೇಕ ಜನ ಇರ್ತಾರೆಲ್ಲೀನಿವಾಸ ಅಂತ ತುಂಬಾ ಜನ ಸಿಗ್ತಾರಂತ ಹಾಗಿದ್ದ ಹಾಗೆ ಆ ಮತ್ತು ಚಾಲ್ತಿಯಲ್ಲಿ ಇದ್ದ ಒಂದೇ ಹೆಸರನ್ನುವರು ಅನೇಕ ಜನ ಇರ್ತಿದ್ದರು ಅದನ್ನು ತೋರಿಸ್ತಾ ಅತಿಕಾಯ ಅಂತ ಇವನೊಬ್ಬ ರಾವಣನ ಪುತ್ರ ಅತಿಕಾಯ ಅಂತ ಅವನ ಅತಿಕಾಯ ಒಂದು ನಿರ್ಣಯ ಕೊಡ್ತಾರೆ ಆಚಾರ್ಯರು ಅವನ ಕುಂಭಕರ್ಣ ಅಂತ ಹೆಸರಿತಂತೆ ಆ ಕುಂಭಕರ್ಣ ಅಂತ ಸ್ವಲ್ಪ ಭಾಗವತದಲ್ಲಿ ಒಂದರ ಸೃಷ್ಟಿಯಾಗಿದೆ ಕುಂಭಕರ್ಣನೇ ಬೇರೆ ಯಾರು ಕೊಂದು ಬೇರೆ ಯಾರು ಕೊಲ್ತಾರೆ ರಾಮಚಂದ್ರನೇ ಅದನ್ನು ಹೊಂದಿದ್ದವರು ಈ ಅತಿಕಾಯನಿಗೂ ಕೂಡ ಕಿವಿ ಬಹಳ ದೊಡ್ಡದಾಗಿ ಗುಂಡಿಗಾಗಿತ್ತಂತೆ ಹೀಗೆ ಒಂದಿರುವ ಗುಂಡುಗ್ ಸೇರಿಕೊಂಡಿದ್ದರಿಂದ ಕೊಡ ಇದ್ದಾಗಿತ್ತು ಅಂತಿ ಅವನಿಗೂ ಕುಂಭಶ್ರುತಿಯನ್ನು ಅವನ ಆಕಾರ ನೋಡಿ ಒಂದು ರೀತಿಯಲ್ಲಿ ಬಿರುದು ಕೊಟ್ಟ ಹಾಗೆ ಅವನು ನಿಜವಾದ ಹೆಸರಲ್ಲ ಅದು ನಿಜವಾದ ಹೆಸರು ಅಧಿಕಾಯ ಅಂತ ಅವರು ಇವರೆಲ್ಲರೂ ರಾವಣಾಜ್ಞೆಯಿಂದ ಹೊರಟು ಬರ್ತಾರೆಯೋ ಪರಿಸ್ಥಿತ ಬರೀ ಕುದುರೆ ಮೇಲೆ ಏರಿ ಬರ್ತಾನೆ ಆ ಕುದುರೆಗೂ ಒಂದು ವರ ವಿಶೇಷ ಇತ್ತು ಸಮೇ ಪ್ರಾಸಾದೋದ್ಯತಕರ ಪ್ರಾಸಾದ ಅಂತ ಒಂದು ದೊಡ್ಡ ಅಗಲುವಾಗಿ ಹರುಳಿರುವಂತಹ ಮುಳ್ಳು ಮುಳ್ಳುಗಳಿದ್ದು ಅಗಲುವಾಗಿ ಹರಡಿರುತ್ತೆ ಆ ಹಳ್ಳ ತಗೊಂಡು ಬೀಸಿದ ಅಂತ ಅಂದರೆ ಏನೇ ಎಲ್ಲರೂ ಬ್ರಹ್ಮದಂಡ ಇಟ್ಟಾಗಿ ಯಮದಂಡ ಇಟ್ಟಾಗಿ ಅದೆಲ್ಲ ಸತ್ತುಮುತ್ತಲೇ ಅರ್ಥ ಮುಳ್ಳೇ ಇರ್ತ ಅದ್ರ ಸುತ್ತು ಅಂಥದ್ದೇ ಇಟ್ಟುಕೊಂಡು ಎಲ್ಲರನ್ನು ತಮ್ಮ ಹಂತ ಅನೀಕಾನೇ ಯುವರಾಜದೋಬರಿ ಒಂದೊಂದು ಅನೀಕಗಳು ದೊಡ್ಡ ದೊಡ್ಡ ಗುಂಪುಗಳನ್ನೇ ನಾಶ ಮಾಡಿಬಿಡ್ತಿದ್ದ ಅವನು ನೋಡಿಕೊಂಡು ಯುವರಾಜ ಅಂಗದ ತಾನು ಹೋಗಿ ಅವನ ನಿಲ್ತಾನೆ ಸಮದರ್ಶಯತೆ ಯದಪ್ಯುರ ಎದೆ ತೋರಿಸಿದಂತೆ ಆ ಪ್ರಾಸೈ ಹನುಮಂತ ದೇವರು ನೋಡಿಕೊಂಡಿದ್ದ ಅಂಗದ ಹನುಮತ ಮಾಡರು ಇವಗೂ ಇತ್ತು ಅದನ್ನ ಎಲ್ಲಾನು ಒಂದ್ ಕಡೆ ನಾನು ತೋರಿಸಬೇಕಲ್ಲ ಆ ದೊಡ್ಡ ಪ್ರಾಸ ಬರೀ ಮುಳ್ಳಿರುವಂತಹ ಆಯುಧ ಅದು ತಗದಿ ಎತ್ತಿ ನನ್ನೇ ಈಗ ಹೊಡಿ ಅಲ್ಲೆಲ್ಲೋ ಏನು ಮಾಡ್ತಿ ತೋರಿಸಿದ್ರೆ ಮಹಾಪರಾಕ್ರಮಿ ತಸ್ಯೋರಸಿ ಪ್ರಾಸವರ ಪ್ರಜಹಾರಸ ರಾಕ್ಷಸ ದ್ವಿಧಾ ಸಂಭವದತ್ತು ವಾರುಪುತ್ರೇಜಸ ಗಟ್ಟಿ ಎದೆ ಉಪ್ಪಿಸಿ ನಿಂತುಕೊಂಡ್ರೆ ಬಡದ್ರೆ ಎಂಬ ಸೀಡಾಗಿ ಕೈಯಲ್ಲಿ ಮುರಿದು ಬಿದ್ದೋಗ್ತಿತ್ತು ಅಂತಹ ದೊಡ್ಡ ಆಯುಧವನ್ನ यदे वो सीढ़ीबीड़े पराक्रमानुभाव कपीश्रेष्ठ रामदूतर हेग्दूंबू द्विधा सवभोग वालीपुत्र तेजसा अध्य अयम आश्वम निजगान मुखे कपि आ मुखद मेले अद्ठिम्रे आदरे सत्त कदरे सत्त के बीड़ाने आता कड़क बीद्धा पेतुश्चाक्षिणी तस्यापपात ममारचा अस्ट ಅದ್ ಅವನು ಕೆಳಗಡೆ ಹಾಕ್ಕೊಂಡು ಅವನನ್ನು ಹೊಡೆದು ಮುಖಕ್ಕೆ ಹೊಡೆದರೆ ರಾಕ್ಷಸನಿಗೂ ಕೂಡ ಮುಖಕ್ಕೆ ಹೊಡೆದ್ರೆ ಕಣ್ಣು ಕೆಳಗೆ ಕಣ್ಣು ಗುಡ್ಡೆ ಕೆಳಗೆ ಬಿದ್ದು ಅವನು ಕೂಡ ಜಜ್ಜಿ ಸತ್ತು ಅಂತ ಅಂಗದಾತನನ್ನು ಹೀಗೆ ಸಂಹಾರ ಮಾಡಿದ್ದಾನೆ ಹೀಗೆ ಮಾಡಿದ್ದ ಆಗ ಸಖಡ್ಗ ವರವಾದಾಯ ಪ್ರಸಸಾರ ರಣೇಕಪಿ ಆಚುತ್ಯಚಾಸ್ ಖಡ್ಗಂಥ್ ನೆಹತೋ ವಾಲಿಸೂನುನಾ ಅಷ್ಟಕ್ಕೆ ಸುಮ್ಮನಾಗಲ್ಲ ಆದರೂ ಖಡ್ಗ ತೊಗೊಂಡು ಮತ್ತು ಹೊಡಲಿಕ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅವನ ಕಟ್ಟಿದ ಈ ಕೈಯಲ್ಲಿ ಕಿತ್ತುಕೊಂಡು ಅವನ್ನೇ ಹೊಡೆದು ಅವನನ್ನು ಸಂಹಾರ ಮಾಡಿ ಕೊಂದಂತಹ ಪ್ರಕರಣ ಇದು ನಡೆಯುತ್ತಿದೆ ಇದು ಗಂಧರ್ವ ಕನ್ಯಕಾಸೂತೆ ನಿಹತೆ ರಾವಣಾತ್ಮಜೇ ಆಗ ನರಾಂತಕ ಹೀಗೆ ಸತ್ತ ದೇವಾಂತಕ ಅವರ ಅಣ್ಣ ನರಾಂತಕ ಹೀಗೆ ಸತ್ತ ದೇವಾಂತಕ ಅಂತ ಇನ್ನೊಬ್ಬ ಅಂತಕ ಅಂತಂದರೆ ಅವರ ಅಂತಂಕರೋತಿ ಅಂತ ಅವ್ರ ಕಡೆ ಹೊಂದಿಸ್ತೇನೆ ಅಂತ ಅವರಿಗೆ ಮಾರಕ ಅಂತ ಅರ್ಥ ಮಾರಕ ಅಂತ ಒಬ್ಬನಿಗೆ ಇನ್ನೊಬ್ಬರಿಗೆ ದೇವತೆಗಳಿಗೆಲ್ಲ ಮಾರಕ ನಿಜವಾಗಿಯೂ ಅವನ ಪಾಕ್ರಮ ಬಹಳ ಇತ್ತು ಯಾವಾಗ ತನ್ನ ತಮ್ಮ ಸತ್ತ ಸುಮ್ಮನಾಗಲಿಲ್ಲ ಅವನು ಓಡಿ ಬರ್ತಾನೆ ಆಜಗಾಮ ಅಗ್ರಜಸ್ತ ಸೋದರ್ಯೋ ನರ ದೇವತಾಂತಕ ಇವನು ಅವನಿಗಿಂತ ದೊಡ್ಡವನು ಇನ್ನೂ ಪರಾಕ್ರಮಿ ಕೂಡ ಏರಿಗೆ ಬರ್ತಾನೆ ಅಂಗದರ ಮೇಲೆ ತಸ್ಯಾಪತಯ ವಾಯು ಶರವರಿಷ ಪ್ರತಾಪಿತ ಭಯತ್ಸರ್ವೇ ಕಪಯೋ ಜಾಂಬುಖ ಜಾಂಬವಂತನಿಂದ ಹಿಡಿದುಕೊಂಡು ಪ್ರತಿಯೊಬ್ಬರೂ ದೇವಾಂತಕನನ್ನು ಎದುರಿಸಲಿಕ್ಕಾಗಿ ಓಡಾಬಿಡ್ತಾನೆ ಸದ್ಯನೇ ಆಗಬೋದು ಏನು ಬಾಣಗಳ ಮಳೆ ಸುರಿಮಳೆಗೈತಾ ಇದ್ದಾನೆ ಬಂದು ಮೈ ತುಂಬ ಹೊಕ್ಕೊಂಡ್ಬಿಡ್ತಾವೆ ಅಷ್ಟೇ ಮೈ ಸ್ವಲ್ಪ ಹೊತ್ತದೆ ಜರಡಿ ಹೀಗೆ ಮಾಡಿಕೊಂಡು ಹಾಕಿಬಿಡ್ತಾ ಅಷ್ಟು ಬಾಣಗಳ ಸುರಿಮಳೆ ಸಶರಂ ತರಸಾದಾಯ ರವಿಪುತ್ರೋಪಮ್ ಅದು ರವಿಪುತ್ರ ಯಮದೇವರು ಅವರ ಆಯುಧ ಅವರ ಯಮದ ಅಂಡ ಬಾಣಗಳನ್ನು ಹೊಡಿತಾ ಇದ್ದರೆ ಆಗ ಅಂಗದಂ ಪ್ರಜಹಾರೋರಸಿ ಅಪತತ್ಸಮೋಹಚ ಅವರ ಅಂತಹ ಪ್ರಾಸಾಯುಧ ಹೊಡೆದರೆ ಏನಾಗಲಿಲ್ಲ ಇವರ ಬಾಣ ಹೊಡೆದ್ರೆ ಅವನು ಮೂರ್ಚ ತುಂಗದನ ಏನು ಮಾಡ್ಲಿಕ್ಕೆ ಆಗಲೇ ಇಲ್ಲ ಹಾಯಿ ಏಟಿ ಬೀಳತ್ತೆ ತಡಿದಾರ್ದೇನೆ ಊರ್ಛ ಹೋಗ್ತಾನೆ ಆ ಕಾಲಕ್ಕೆ ಅಥ ತಿಗ್ಶು ತನಯ ಶೈಲಂ ಪ್ರಚಲಪಾದಪಂ ತಿಾಂಶ ತನಯಲ್ಲೇ ಶಬ್ದ ಪ್ರಯೋಗ ಮಾಡಿದ ಆಚಾರ್ಯಾರು ಅರ್ಥವೇ ಆಗೋಲ್ಲ ತಿಗ್ಮಾಂಶು ಅಂದರೆ ಸೂರ್ಯ ಸೂರ್ಯನ ಪುತ್ರ ಅಂದರೆ ಸುಗ್ರೀವ ಅಂತ ಆಗ ತಮ್ಮ ಅಣ್ಣನ ಮಗನಿಗೆ ಮಗನಿಗೆ ಹಾರಿತ ಆದಾಗ ರಾಜ ಸುಗ್ರೀವ ತಾನೇ ಹಾರಿ ಬರೋಣ ಬಂದು ಆ ಕಾಲಕ್ಕೆ ಪ್ರಚಲಪಾದಪಂ ಒಂದು ದೊಡ್ಡ ಬೆಟ್ಟವನ್ನು ಎತ್ತಿಕೊಂಡಿರಂತೆ ಅದ್ರಲ್ಲಿ ಮರಗಳ್ ಅಳ್ಳಾಡ್ತಾ ಇದ್ದಾವೆ ಮರಗಳಿದ್ದೇ ಇದ್ದಾವೆ ಹಾಗು ಬೆಟ್ಟ ತೊಂಡು ಬಂದ ಅವನ ಮೇಲೆ ಎತ್ತಿ ಬಿಸಾಡಿದರೆ ತಮಾಪತ ಒಂದು ನಾಲ್ಕು ಬಾಣ ಪ್ರಸಾರ ಮಾಡಿದಂತರ ಮೇಲೆ ನಾಲ್ಕು ಬಾಣಪ್ರಸಾರ ಮಾಡಿದರೆ ಬೆಟ್ಟ ಎಲ್ಲ ಪುಡಿ ಪುಡಿಯಾಗಿ ಅವನ ಹತ್ತಿರ ಎಲ್ಲ ಕೆಳಗೆ ಬಿದ್ದೋಯ್ತಂತೆ ಬಾಣಪ್ರಸಾರ ಮಾಡುವ ಕರೆ ಹಾಗೆ ದೇವಾಂತಕನದ್ದು ಅಭಿರುದ್ರಾವ ಸಂರಕ್ಷ್ಯ ಕಡೆಗೆ ಏನು ಮಾಡಲಿಕ್ಕಾಗಲ್ಲ ಅಂತ ನೋಡಿ ಅವರು ಒದ್ದಾಡ್ತಾ ಇದ್ದಾರೆ ಸತಂ ಆಕರಣ ಯಮದಂಡೋಪಂಶ ಆ ವಿದ್ಯತ್ ಜಗದೇಯ ಕಪೀರಾಮ್ ತಪಪಾತಃ ಇದೊಂದು ಭಾರಿ ಬಾಣವನ್ನು ತಗೊಂಡು ಬೇಕಾಗಿ ಸುಗ್ರೀವನಿಗೋಸ್ಕರ ಅಂತಾನೆ ಆನುಮಂತ್ರಣ ಮಾಡಿ ಬಿಡ್ತಾರೆ ಚೋರ ಬಂತು ಅಂಗದ ಹಾಗೆ ಬಂದಿದ್ದು ಸುಗ್ರೀವನು ಹಾಗೆ ಬಿಡುತ್ತಾರೆ ಬಲಂ ಅಪ್ರತಿಮಂ ವೀಕ್ಷ್ಯ ಸುರಶತ್ರುಸ್ತುಮಾರ್ತಿ ಇವರು ಯಾರಿಗೂ ಆಗಿಲ್ಲ ಗೊತ್ತಾದ ಮೇಲೆ ಮತ್ತೆ ಇನ್ಯಾರಿಗೂ ಬರಬೇಕಲ್ಲಿ ಇನ್ಯಾರಿಗೂ ಆಗಲಿಲ್ಲ ಅಂದರೆ ಸೀತಾಮಾತೆಯ ಸಂದೇಶ ಹನುಮಂತವ್ರು ಕೊಡ್ಬೇಕು ಯಾರಿಗೂ ಆಗಿಲ್ಲ ಅದು ಹನುಮಪ್ಪ ಇದ್ದ ಅವಂದಾಟಿ ಮೇಲೆ ಹೋಗ್ಲಿಕ್ಕೆ ಯಾರಿಗೂ ಆಗೋಲ್ಲ ಬಂತು ಅವು ಬಿಟ್ಟುಪಟ್ಟರು ಹೋಗ್ಬೇಕಷ್ಟೇ ಆದ್ದರಿಂದ ಆಗ ಆಗ ಹನುಮಂತ ದೇವರು ಬರುವ ಆಕ್ವ ಯಾಸಿ ಯುದ್ಧ ಯಾಕೇಶವ ಕೈಟಭಂ ಯಥ ಪರಮಾತ್ಮ ಕೈಠಭ ಹಾಗೋ ಹಾಗೆ ಕೈಠಭ ಅನ್ನೊಂದು ಯುದ್ಧ ಮಾಡಬೇಕು ಅಂತ ಕೇಳ್ಕೊಳ್ತಾನೆ ಬಾ ಅಂತ ಆಹ್ವಾನ ಮಾಡ್ತಾನೆ ಪರಮಾತ್ಮ ಅದು ಹೇಗಾಗಿತ್ತೋ ಮಧುಕೈಟ ಬರಲ್ಲಿ ಕೈಟಬರ ಜೊತೆಯಲ್ಲಿ ಪರಮಾತ್ಮ ಯುದ್ಧ ಮಾಡಿದಂತೆ ಎಲ್ಲೂ ಹಾಗಾಯಿತು ತವಾಪತ ಆಲೋಕ್ಯ ರಥ್ ಸಹಯ ಸಾರಥಂ ಅವನ ರಥದಲ್ಲಿ ಬಂದಿದ್ದ ಇವನ ತಮ್ಮ ಕುದುರೆ ಮೇಲೆ ಇವನ ರಥದಲ್ಲಿ ಬಂದಿದ್ದವನು ಅವನ ಕುದರೆ ಅವನ ರಥ ಅವನ ಸಾರಥಿ ಎಲ್ಲ ಜಜ್ಜಿ ಪುಡಿ ಮಾಡಿಬಿಡ್ತಾನ ನೋಡಿದಿಯಾ ಎಲ್ಲ ಆಯ್ತಲ್ಲ ನಿಂದ ಇನ್ನೇನು ಉಳುಕೋತವನು ಬಿಲ್ಲಿದೆ ಅದರಲ್ಲೂ ಹೊಡಿತೇನೆ ಎಂದು ಬಿಲ್ಲು ಬಾಣಗಳನ್ನು ಯುದ್ಧ ಮಾಡ್ತಾ ಇದ್ದ ಧನುಶ್ಚಾಸ್ತ್ರ ಸಮಾಚ್ಛಿದ್ಯ ಬಾಬ ಅವನ ಕೈಯಲ್ಲೇ ಹಾರಿ ಹೋಗ ಬಿಲ್ಲನ್ನು ಕಿತ್ತುಕೊಂಡು ಹಾಯಿ ತೊಡೆಯಲ್ಲ ಮುಡಿದು ಬಿಡ್ತಾನ ಪುಡಿ ಪುಡಿ ಮಾಡ್ತಾರೆ ಇನ್ನೇನು ಮಾಡ್ತೀನಿ ಕೇಳಿದ್ರು ಅಥಖಖಮ್ಮ ಸಮಾದಾಯ ಖಡ್ಕೊಂಡಿರ್ತಾನೆ ನಾನಾಯುಧಗಳನ್ನು ದಾನ ಮಾಡಿ ಇದ್ದಾರೆ ಆ ಘಟಕ ತೆಗೆದಂತೆ ಇದರಲ್ಲೂ ಹೊಡಿತೇನೆ ಪುರಾ ಆಪತೋರಿಪೋಹು ಹರಿಪ್ರಗ್ಯ ಕೇಶು ಪಾತ ಇತ್ತೇ ನಮಾಹವೇ ಆ ಖಟಕ ಕೈಯಲ್ಲ ಹಾಗೆಯಿರಲಿ ತಲೆ ಮೇಲೆ ದುಡ್ಡು ಹಿಡ್ಕೊಂಡಿರುತ್ತೆ ಹಿಡಿದು ನೆಲಕ್ಕೆ ಅಪ್ಪಳಿಸಿ ಶಿರೋ ಮಮರ್ಧ ತರಸ ಪವನಾತ್ಮಜದ ಇಬ್ಬರಿಗೂ ಬಹಳ ಸಾತ್ವಿಕರು ಇಬ್ಬರಿಗೂ ಹೊಡೆದು ಮಲಗಿಸಿಬಿಟ್ಟಿದ್ದಾನೆ ಮುರ್ಚೆ ಹೋಗ್ಬಿಟ್ಟಿದ್ದಾರೆ ಇಬ್ಬರು ಸುಗ್ರೀವ ಅಂಗದ ಇವರೆಲ್ಲ ಬೇರೆಯವರು ಹೊಡೆದಿದ್ದು ಕೋಪ ನೆಲದ ಮೇಲೆ ಹಾಕಿ ಕೆಡಗೆ ಅಂಗಾತ ಮುಲಗಿಸಿಕೊಂಡು ತಲೆಯನ್ನು ತುಳಿದು ಸಮಾನವಾಗಿಬಿಟ್ಟಾರೆ ಟಿಪ್ಪಿ ಮಾಡಿಬಿಟ್ಟಿರಂತೆ ಆತನನ್ನು ಹೀಗೆ ದೇವಾಂತಕನನ್ನು ಹೀಗೆ ಸಂವಹನ ಮಾಡಿದ್ರು ಪವರಾತ್ಮಜ ಸಮಿಡಿತೈ ವೀಕ್ಷಿತೋದ ವರದಾನದಿಂದ ಅವಧ್ಯನಾಗಿದ್ದ ಹಿಂದೆ ಹೇಳಿದ್ದಾರೆ ಬ್ರಹ್ಮದೇವರವರ ಆತನಿಗೆ ಇಲ್ಲಿ ಗುರುಗು ಅವಧ್ಯನಾಗಿದ್ದವನನ್ನ ಇನ್ಯಾರೂ ಏನು ಮಾಡಲಿಕ್ಕೆ ಆಗ್ತಿರಲಿಲ್ಲ ತಾವೇ ಹೊಡೆದುಕೊಂಡು ಈ ರೀತಿಯಲ್ಲಿ ಅಲ್ಲಿದ್ದ ಕಪಿಗಳಿಗೆ ಕೂಡ ಆನಂದವರ ಅದರಲ್ಲೂ ಸೊರಬರೈಹಿ ಪ್ಲವಗೈ ದೇವತೆಗಳು ಕಪಿಗಳು ಎಲ್ಲರಿಗೂ ಆನಂದವನ್ನು ಉಂಟು ಮಾಡುತ್ತಾರೆ ವರಾ ತ್ರಿಶರ ಸಂವಿಭೋ ಇನ್ನೆಲ್ಲ ಕಪಿಗಳನ್ನು ಅಟ್ಟಿಸ್ಕೊಂಡು ಬರ್ತಾ ಇದ್ದಾನೆ ಹೊಡೆದು ಹೊಡಗೋಡಿಸ್ತಾ ಇದ್ದಾನೆ ತ್ರಿಶಿರ ಅವನನ್ನು ಕೂಡ ಆ ಕಾಲಕ್ಕೆ ಬಂತು ಆರಂ ಧನು ಖಟ್ಕಂ ಆಚಿತ್ಯ ಆ ಶವ ಸಂವ್ಯದ ಆ ಕಾಲಕ್ಕೆ ಅವನು ಇದೇ ರೀತಿಯಲ್ಲೇ ದೇವಾಂತಕನಾಗಿ ಸಂವಹನ ಮಾಡಿದ್ರು ಅದೇ ರೀತಿಯಲ್ಲಿ ಅವನನ್ನು ಸಂವಹನ ಮಾಡಿದ್ದಾರೆ ತ್ರಿಶೂರನನ್ನು ಯುದ್ಧೋ ಮತ್ತಶ್ಚ ಮತ್ತಶ್ಚ ಉಳ್ಕೊಂಡಿದ್ದವರು ಪಾರ್ವತಿಯ ವರದಿಂದ ಅವರಿಬ್ಬರಿಗೂ ಭಾರಿ ದರ್ಪ ಯಾರು ಏನು ಮಾಡಲಿಕ್ಕಾಗಲ್ಲ ಅಂತ ಬ್ರಹ್ಮದೇವರ ವರದಿಂದ ಅವರಿಗೆ ದತ್ತು ಹೋಗುವುದಿಲ್ಲ ಇವರು ಯಾರು ಲೆಕ್ಕ ಇರಲಿ ಲೆಕ್ಕ ಆದರೂ ಆದಿಶಕ್ತಿಯಿಂದ ಏನೇನೋ ಹೇಳ್ಕೊತಾ ಅವರು ಆದಿಶಕ್ತಿ ಅದು ಇದು ಅಂತ ಅವರ ವರದಿಂದ ಅವಧಿಯವರು ಅಂತ ವಿಚಾರ ಮಾಡ್ತಾ ಇದ್ರು ಅವರನ್ನು ಪ್ರಬತ್ನಂಥವು ಕಬೀನು ಸರ್ಮಾನ ಹತೋ ಮಾರುತಿ ಉಷ್ಟ ಅವರೊಂದು ಮುಷ್ಟಿ ಏನು ಕೊಟ್ಟರುತ್ತಷ್ಟೇ ಈ ಕಡೆಗೊಂದು ಮುಷ್ಟಿ ಆ ಒಂದು ಮುಷ್ಟಿ ಸತ್ತು ಬಿದ್ದು ಈಗ ಅವರನ್ನು ಸಂಹಾರ ಮಾಡ್ತಾರೆ तथोति काोतिरथो रथेन स्वयंभुदत्न हरीन्मत्न्चार कालाकाजो गाय जनसोदास्ट का गंधर्विकाय दल गंधर्व स्त्री हटिद रावणन मगने अतिकायनू कूड़ा भारी रथवान अव रथवाने ब्रह्मदेवर को बरी वर अस्टेल ब्रह्मदेवर रथ को ಸಿಗತಾರೆ ಒಟ್ಟಿಗೆ ಹೊಡಿತಾನೆ ಮಹಾಭಾರತ ಕಾಲದಲ್ಲಿ ಹಾಗಾಗಿ ಇಲ್ಲ ಅವರವರು ಬೇರೆ ಬೇರೆ ಪ್ರದೇಶಗಳಿತ್ತು ಅಲ್ಲಲ್ಲೇ ಅವರನ್ನು ಹೊಡಿತಾನೆ ಬರಮೆಲ್ಲ ಒಟ್ಟಿಗೆ ಮುಂಚೆ ಹೊಡೆದು ಬಿಡುತ್ತಾನೆ ಇದು ಹೆಚ್ಚಿಗೆ ಗೊತ್ತಾಗುವುದೇ ಇಲ್ಲ ಅದರಿಂದಾಗಿ ಹೀಗಾಗಿ ಅವರೆಲ್ಲರೂ ಕಾಲಾನಲ ಸನ್ನಿಕಾಶಃ ಪ್ರಳೆಯ ಕಾಲದ ಬೆಂಕಿ ಇಡೀ ಜಗತ್ತನ್ನು ನುಂಗುತ್ತಾದರೂ ಹೊಗೆ ಹೋಗುತ್ತಾ ಇದ್ರೆ ಹೇಗಿರಬೇಕು ಹಾಗಿದ್ದವನಂತೆ ಅವನು ಅಂಥವನು ಬಂದಾಗ ಕುಂಭ ಕುಂಭಕರ್ಣೆಯುಂಟು ಭಾಗವತದಲ್ಲಿ ಇವನು ಕುಂಭಕರ್ಣ ಇವನನ್ನ ರಾಮನ ಅಲ್ಲದೆ ಇದ್ದವರು ಬೇರೆಯವರು ಸಂವಹಾರ ಮಾಡಿದ್ರು ಈ ನೋಡ್ಕೊಂಡು ಏನಂದ್ಬಿಡ್ತಾರ ಇವರು ಭೀಷಣ ಸಂವಹಾರ ಮಾಡದ ಅಂತ ಮುಂದೆ ಬರುತ್ತೆ ಇಲ್ಲ ಕುಂಭಕರ್ಣ ಸುಗ್ರೀವೈ ಅದನ್ನು ಇದನ್ನು ಹೇಳ್ತಿರ್ಲಿಕ್ಕೆ ಏನಂದ್ಕೊಂಡ್ಬಿಡ್ತಾರೆ ಅದನ್ನ ಇಲ್ಲ ರಾಮದೇವರು ಮಾಡಲೇ ಇಲ್ಲ ನೋಡಿ ಭಾಗವತ ಹೀಗು ವಿರೋಧ ಶಂಕೆ ಬರುತ್ತಿತ್ತು ಅದೆಲ್ಲ ನೋಡಿದ್ದವ್ರು ಗೊತ್ತಾಗುತ್ತೆ ನೋಡಿದೆ ಎಂದು ಗೊತ್ತೂ ಆ ರೀತಿಯಲ್ಲಿ ಇತ್ಯ ಸೋಲ್ಕಾತ್ಮಯ ಪೂರ್ವಕಾಲಕಿನ್ನ ಜಿಗಾಯರಾಮ ಸಹಸಾಭ್ಯತ ಆಯಿತು ಅವರೆಲ್ಲರೂ ಸುಗ್ರೀವಾದಿಗಳನ್ನು ಗೆದ್ದು ರಾಮದೇವರ ಬಳಿಗೆ ಬರ್ತಾರೆ ತಮಾಪತಂತಂ ಶನವರ್ಷಧಾರಂ ಮಹಾಘನಾಭಂ ಸ್ನೈತುಭೋಜ್ ನಿವಾರಯ ಮಾ ಸಮೀರ ಸೌಮಿತ್ರರು ರಾತ್ರಿ ಶ್ವಸನಹ ಶರೋಗೈ ಲಕ್ಷ್ಮಣದೇವರು ಬಂದು ತಡಿತಾರ ಕಾಲಕ್ಕೆ ರಾಮದೇವರ ಬಳಿಗೆ ಹೋಗ್ತಾ ಇದ್ದಾಗ ನನ್ನ ದಾಟು ಹೋಗ್ಬೇಕು ನಮ್ಮಣ್ಣನ ಹತ್ರ ಹೋಗ್ಬೇಕು ನಂದು ಬಿಡೋಲ್ಲ ಅಂತ ಅವರು ಏ ಅಸತ್ಯ ಇಬ್ಬರಿಗೂ ಇಬ್ಬರೂ ಆ ಕಡೆ ಈ ಬಾಣಗಳ ಸುರಿಮಳೆಗೈದರೆ ಕತ್ತಲೆಯಾಗೋಯ್ತವೆ ಅನ್ನುವಂತ ಅನಿಸಬೇಕು ಅಷ್ಟು ಬಾಣಗಳು ಸುರಿಮಳೆ ಆ ಕಡೆ ಈ ಕಡೆಯಲ್ಲಿ ಹೀಗೆ ತಮೋಮಯ ಚಕ್ರತ ಅಂತರಿಕ್ಷ ತಮೋಮಯ ಹೋಗುತ್ತೆ ಶನೈ ನಿವಾರ್ಯ ವೀರ ಸೋಮಿತ್ರರು ಬಹಳ ಕಷ್ಟ ಆಯ್ತಂತೆ ಆತನ ಬಾಣಗಳನ್ನು ತಡೆಯೋದು ಆದರೂ ಮೆಲ್ಲಗೆ ಅದನ್ನೆಲ್ಲ ತಡೆದು ಸೌಮಿತ್ರಗಳು ಅಂದರೆ ಲಕ್ಷ್ಮಣದೇವರು ಅದನ್ನು ತಡೆದು ತಮ್ಮ ಭಾರೀ ಅಸ್ತ್ರ ಪ್ರಯೋಗವನ್ನು ಮಾಡುತ್ತಾ ಚತುರ್ಭುಜೋ ಸತ್ ತಲೆ ಎರಡು ಭುಜ ಎಲ್ಲ ಕತ್ತರಿಸಿ ಹಾಕಿಬಿಡ್ತಾರೆ ನೋಡ್ತಾ ಇದ್ದಾರೆ ನಗ್ತಾ ಇದ್ದಾರೆ ಮತ್ತೆ ಒಂದು ತಲೆ ಹೋಯ್ತಲ್ಲ ಎರಡು ತಲೆ ಬಂತು ಒಂದು ಭುಜ ಹೋಯ್ತಲ್ಲ ಒಂದೊಂದು ಕಡೆ ಎಲ್ಲ ಎರಡೆರಡು ಬಂತು ಅಂದರೆ ಎರಡು ಇದ್ದಿದ್ದ ನಾಲ್ಕು ಆಯಿತು ಒಂದು ತಲೆ ಹೋಗಿದ್ದು ಎರಡು ತಲೆ ಬಂತು ಮತ್ತೆ ಕತ್ತರಿಸಿ ಹಾಕಿಬಿಟ್ಟು ಮತ್ತೆ ಭಾರಿ ಅಸ್ತ್ರಪ್ರಯೋಗ ಬರ್ತ ಕತ್ತರಿಸಿ ಹಾಕಿದರೆ ಎರಡು ಇದ್ದಿದ್ದ ನಾಲ್ಕು ಆಯ್ತು ಅಂತ ತಲೆ ಭುಜ ನಾಲ್ಕು ಇದ್ದಿದ್ದ ಎಂಟಾಯ್ತು ಮತ್ತೆ ಕತ್ತರಿಸಿದ್ರೆ ಬೆಳೀತು ಬೆಳೀತು ಬೆಳೀತು ಬೆಳೀತು ಹಿಂಗೆ ಮೂವತ್ತೆರಡು ನೂರು ಎಷ್ಟು ಬೆಳೀತಾ ಇದೆ ಮುನ್ನೂರ ತನಕ ಬೆಳಿತಾ ಹೋಗ್ತಾ ಇದೆ ಇನ್ನೂ ದೊಡ್ಡ ಗಾತ್ರ ಆಗ್ತಾ ಇದೆ ಅತಿ ಕಾಯ ಇನ್ನೂ ಕಾಯ ಬೆಳೆಸ್ಕೊಳ್ತಾನೆ ಇದರಿ ಇನ್ನಷ್ಟು ಬಲ ಹೆಚ್ಚಾಗ್ತಾ ಇದ್ರೆ ಹೀಗೆ ಅತಿಕಾಯ ಅಂತ ಅದಕ್ಕೆ ಹೆಸರು ಅವನಿಗೆ ಆ ಕಾಯ ಬೆಳೀತಾನೆ ಇರ್ತಿತ್ತಂತ ಎಷ್ಟು ಕತ್ತರಿಸ್ತಾರೆ ಅಷ್ಟು ಬೆಳೀತಾ ಇದೆ ಎಷ್ಟು ತನಿಖೆ ಹಾಕಬೇಕ ಇದ್ದೆ ಏನ್ ಮಾಡ್ಬೇಕ ನನ್ನ ಲಕ್ಷ್ಮಣದೇವರಿಗೆ ಹಾವ್ರಿ ಹಾಕುತ್ತಿದ್ದಾರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೇ ಇದ್ದಾಗ ಆಗ ಮೆಲ್ಲಿಗೆ ಸಮಸ್ತ ಲೋಕಸ್ಯ ಮರುದ್ಯಂ ಆಗ ಮೆಲ್ಲಿಗೆ ಕಿವಿಯಲ್ಲಿ ಸುಮ್ನೆ ಗಾಳಿಗೆ ಹೋದಂತೆ ಊದದಂತಷ್ಟೇ ಯಾರು ಸ್ವಲ್ಪ ನೀರಿಗಾಗಲ್ಲ ಬಾ ಈ ಕಡೆಗೆ ನಿಲ್ಲಿಸ್ಬೋದಾಗಿತ್ತು ಮಾಡ್ಲಿಲ್ಲ ಹಾಗೆ ಅವರೊಬ್ಬರ ಕೀರ್ತಿ ಅವರೊಬ್ಬರಿಗೆ ಕೊಡಬೇಕು ಒಂದಂಗ ಊರಾಗಿದೆ ಅಷ್ಟೇ ನಾ ಹೇಳಿ ಕೊಡ್ತೇನೆ ಅಂತ ಅಲ್ಲಿ ಕಿವಿಯು ಹೋಗಿ ಹೋಗಿ ಅದೃಶ್ಯನಾಗಿ ಗೋಚರರಾಗದೆ ಹೇಳ್ಬಿಡ್ತಾರೆ ಬ್ರಹ್ಮಸ್ತ್ರೋನ್ಯೇನವಧ್ಯದೃಶ್ಯ ಬೇರೆ ಯಾರಿಗೂ ಕಾಣಬಾರದು ಅದು ಲಕ್ಷ್ಮಣೆ ಮಾತ್ರ ಕಾಣಬೇಕು ಹಾಗೆ ಕ್ಷಣಾರ್ಧದಲ್ಲಿ ಬ್ರಹ್ಮಾಸ್ತ್ರ ಬಿಟ್ಟರೆ ಬೇರೆ ಇದರಿಂದ ಆಚೆ ಸಾಯುವಲ್ಲ ವಿಶ್ವಾಮಿಶ್ಯಗಳಲ್ಲಿ ತೊಗೊಂಡಿದೆಯಲ್ಲ ಬ್ರಹ್ಮಾಸ್ತ್ರ ಮಾಡಿ ಹೃದಯಕ್ಕೆ ನೇರವಾಗಿ ನಂಟಿಬಿಡು ಸತ್ ಹೋಗ್ತಾನೆ ತಲೆ ಇದ್ರೆ ಹೊಡೆದು ಬೆಳೆಯುತ್ತೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರೆ ಅದೇ ತಲೆ ತುಂಬಾ ಬೆಳಕೊಂಡಿತ್ತು ಈ ನಾಯಿ ಕೂಡ ಬೆಳೆದಾಗ ಬೆಳೆದಿತ್ತು ತಲೆ ತುಂಬಾ ತಲೆಗಳು ಈ ಭುಜದ ಮೇಲೆ ಅಷ್ಟು ಕೈಗಳು ಅಷ್ಟು ತಲೆಗಳಾದ್ರು ಎಷ್ಟು ಹೆಂಗಿರ್ಬೇಕಲ್ಲ ಸಖ್ಯ ಅದು ಬೆಳಕೊಂಡಿದ್ದೆಲ್ಲ ಒಟ್ಟಿಗೆ ಒಂದು ಸತಿ ಹೊತ್ತು ಬೀಳುತ್ತೆ ಅದರಿಂದಾಗಿ ಲಕ್ಷ್ಮಣದೇವರು ಇಲ್ಲಿ ಈ ರೀತಿಯಲ್ಲಿ ಅತಿಕಾಯನ ಸಂಹಾರ ಮಾಡಿದ್ರು ಇದೇ ವಿರೋಧ ರಾಮದೇವರು ಸಂಹಾರ ಮಾಡಿದ್ರು ಇಲ್ಲಿ ಲಕ್ಷ್ಮಣ ಸಂಹಾರ ಮಾಡಿದಂತ ವಿರೋಧ ಇದೆಯಲ್ಲ ಅಂತಂದ್ರೆ ಅತಿಕಾಯ ಅಂತ ನಿಜವಾದ ಹೇಳಿದರು ಉಪಕರಣ ಅಂತ ಅವನ ಆ ಕಾರಣವನ್ನು ಕೂಡ ಕಲಿತಾ ಇತ್ತು ಅನ್ನೋದು ನಿರ್ಣಯ ಕೊಟ್ಟಂತಾಯಿತು ಅಥಾರುಜೋ ದೇವತಂ ಬ್ರಹ್ಮಂ ತನುಜೆ ದಶಕಂಧರದ್ವಸೂತಃ ತೇನಾಧಿಕಾಯ ಪ್ರವರೋಸ್ತ್ರವಿತ್ಸೂ ಆಗ ಅದೇ ಕಾಲದಲ್ಲಿ ಬ್ರಾಹ್ಮ್ ತನುಜೆ ಅವನ ಶರೀರದಲ್ಲಿ ಬ್ರಹ್ಮಸ್ತ್ರವನ್ನು ಪ್ರಯೋಗ ಮಾಡಿ ಆತನನ್ನು ಸಂಹಾರ ಮಾಡಿದ ಅದ್ಭುತ ಕೀರ್ತಿ ಅದು ಲಕ್ಷ್ಮಣದೇವರಿಗೆ ಬರೋಣ हतेशु पुत्रेशुटी नरांतक दैवांत अधिकायशिद अब इवर यार मकलू सत् उ सर उक्रम इंद्र जीत एला सूतक अलग दशकंधर रावणी इष्टुद्व मामे पितुरत बधाय राज आग कराूषण अंत इब्रेन आकल के ಅಂದ್ರೆ ದಂಡ್ಯದ ಪ್ರದೇಶದಲ್ಲಿ ಹೊಸರಾಗಿದ್ದರು ರಾಮದೇವರಿಂದ ಧೂಮ್ರಕ್ಷ ಧೂಮ್ರೆ ಇವನು ಮಕರಾಕ್ಷ ಅಂತೇಳಿ ಇವನು ಕೇಳ್ಕೊಳ್ತಾನೆ ಅದನ್ನ ನನ್ನನ್ನು ಕಳ್ಸಿಕೊಂಡಿಂತ ದೊಡ್ಡಪ್ಪ ಆಗ್ಬೇಕು ರಾವಣ ನನ್ನ ಕಳ್ಸಿಕೊಂಡಿ ನಾನು ಹೋಗ್ತೇನೆ ನಾನು ಹೋಗಿ ಆ ಅಣ್ಣ ತಮ್ಮ ಅವ್ರ ಜೊತೆ ಯಾರ್ಯಾರು ಬಂದಿದ್ದಾರೆ ಎಲ್ಲರೂ ನಾನು ಒಬ್ಬ ಕುಂದು ಬರ್ತೀನಿ ನನ್ನ ಕಳಿಸ್ಕೊಂಡಿ ಪ್ರತೋಷೆ ಎತ್ತೋ ಅಹಮತ್ಯ ಸುಟ್ಟು ಇವತ್ತೇ ನಿಮ್ಗೆ ಸಂತೋಷಪಡಿಸ್ಬಿಡ್ತೇನೆ ಯಾರು ಶತ್ರುಗಳು ಯಾರಿದ್ದಾರೆ ಅನ್ನ ನಾಶ ಈ ಉತ್ಸಾಹ ಇದ್ದರೆ ಏನಾದರೂ ಇದ್ದಕ್ಕೆ ಹೋಗ್ಲಿಕ್ಕಾಗತ್ತೆ ಆಗುತ್ತೋ ಇಲ್ಲೋ ಅಂತ ಹೋದರೆ ಆಗೋದೇ ಇಲ್ಲ ಕೆಲಸ ಈ ಉತ್ಸಾಹ ಆ ಉತ್ಸಾಹ ತೋರಿಸ್ತಾ ಶತ್ರು ಪಕ್ಷದಲ್ಲಿ ಆ ಕಾಲದಲ್ಲಿ ವೀರಹ ಮಗರಕ್ಷನಾಮ ವಿದು ಯಸ ಎಲ್ಲರನ್ನ ಓಡಿಸ್ತಾ ಅಲ್ಲಿ ಅಂಗದ ಅದರಂತೇನೆ ಸುಗ್ರೀವ ಇವರುಗಳು ಬಂದರೆ ಒನ್ ಒಂದು ಏಟು ಹೊಡಿ ತರಲಿಕ್ಕೇನೋ ಅವರು ಭಾರಿ ಪಟ್ಟು ಬಿದ್ದು ಸುಸ್ತಾಗಿ ಕೊಡ್ತಿರ್ಬೇಕು ಅಲ್ಲಲ್ಲೇ ಆಗಲೂ ಅಂತ ಸೀದಾ ರಾಮನ ಹತ್ರ ಅಂತ ನುಗ್ಗಿ ಬರ್ತಾ ಇದ್ದಾನೆ ಲಕ್ಷ್ಮಣ ಬಾಣ ಸಂಘ ಲಕ್ಷ್ಮಣದೇವರು ಬೇಕಾಷ್ಟು ಬಾಣಗಳನ್ನು ಪ್ರಸಾರ ಮಾಡ್ತಾ ಎರಡು ಮೂರು ಬಾಣಗಳನ್ನು ನನ್ನೆಲ್ಲ ತಳ್ಳಿ ನೀನು ಅಕೈಲ ಹೋಗಿ ಅಂತ ಹೇಳಿ ಏರ ರಾಮದೇವರು ಬಳಿಗೆ ನುಗ್ಗಿತ್ತು ಹೋಗ್ತಾ ಇದ್ದಾನೆ ಯುವಚರಾ ರಜನೀಚರೋಸು ಹತೋ ಜನಸ್ಥಾನಗೆ ತಪ್ಪಿತಾರ್ಥಯ ನಮ್ಮಪ್ಪಲನ್ನು ಹೊಂದ್ಬಿಟ್ಟಲ್ಲ ಅದಕ್ಕೆ ಜನಸ್ಥಾನ ಅಂತ ಹೆಸರು ದಂಡಕಾರಣ್ಯಕ್ಕೆ ಕಾಲಕ್ಕೆ ಅಲ್ಲಿ ಆ ದೃಢ ಒಂದು ಭಾಗ ಅಲ್ಲಿ ಜನಗಳು ವಾಸ ಮಾಡ್ತಾ ಇದ್ದ ಪ್ರದೇಶಕ್ಕೆ ಜನಸ್ಥಾನ ಅಲ್ಲಿ ರಾಕ್ಷಸನ ಸೇರ್ಕೊಂಡ್ಬಿಟ್ಟಿದ್ದು ರಾಮಚಂದ್ರ ದೇವರನ್ನು ತೆರವುಗೊಳಿಸಿದ್ದ ಹದಿನಾಲ್ಕು ಜನ ರಾಕ್ಷಸನನ್ನು ಕೊಂದು ಅಂಥದ್ದು ಅವಾಗ ಅವನು ಸಂಪೂರ್ಣವಾಗಿ ಸಂವಾದ ಮಾಡಿದರೆ ಇವರ ಅಪ್ಪ ಸತ್ತಿದ್ದಾರೆ ಅದನ್ನು ಇಟ್ಕೊಂಡು ಮಾತಾಡಿದ್ದಾನೆ ಕೇಲಾ ಕೃಪಾಯೇನ ಧನುರ್ಧರಾಣಾಂ ವರಫಲಂ ತಸ್ಯ ದದಾಥ್ಯ ಏನಾರು ಮಾಡಿದ್ದೇನೆಗಾದರೂ ಪೂರ್ಣ ಫಲವನ್ನು ಕೊಡ್ತೇನೆ ನಮ್ಮಪ್ಪನಿಗೆ ಬಂದೆಲ್ಲ ಪ್ರತೀಕಾರ ತಿಳಿಸಿಕೊಡ್ತೇನೆ ರಾಮನನ್ನು ಸಂತೋಷ ರಹಸ್ಯ ರಾಮಾರ್ಯ ಶಾಸ್ತ್ರೈ ಅಸ್ತ್ರಣ್ಯೋಚನೆ ಸನ್ವೇನ ಶಿರಶರಣೋತ್ತಮ ಕುಂಡಲೋಜ್ವಲಂ ಖರಾತ್ಮಜಸ್ ಬಹಳ ಮಾತಾಡ್ತಾ ಇದ್ರೆ ರಾಮದೇವರು ಸುಮ್ಮನಾಗ್ತಾ ಇರಂತೆ ಆಗಲಪ್ಪ ಏನೇನು ಹೇಳ್ತಿ ಏನೇನು ಮಾಡ್ತಿ ಮಾಡ್ತಾ ಮಾಡ್ತಾ ತುಂಬಾ ಮಾತಾಡ್ತಾ ವಾನ ಪ್ರಸಾರ ಮಾಡ್ತಾ ಇದ್ರೆ ಅದನ್ನೆಲ್ಲ ತಡೆದು ಸುಮ್ಮನೆ ಒಂದು ವಾರ ಪ್ರಸಾರ ಮಾಡ್ತೀವಿ ಅಂತಷ್ಟೇ ಏ ಅದು ಕುಂಡಲ ವಿಂಡಲ ತಲೆ ಕಿರೀಟ ಹಿರೀಟ ಏನಕ್ಕೂ ಹಾನಿಯಾಗಬಾರದು ಬಾಣ ಪ್ರಸಾರ ಮಾಡಿದ್ರೆ ಸೀದಾ ಕತ್ತರಿಸಿ ಗರ್ರನೆ ತಿಳಿ ಕೆಳಗೆ ಬೀಳಬೇಕು ಹಾಗಿದ್ದಂತೆ ಹೋಗಿ ಮಾತಾಡ್ತಾ ಇದ್ದವನು ಮಾತಿನ ಪ್ಯಾ ಪ್ಯಾ ಪ್ಯಾ ಪ್ಯಾ ಅಂತಲೇ ಇತ್ತಂತೆ ತುಟಿಯಲ್ಲಿ ಬೈತಾನೆ ಇದ್ದ ರಾಮದೇವರನ್ನ ಹಾಗೆ ಕೆಳಗೊಳ್ಳಿ ಬಿತ್ತಂತೆ ನಾಜೂಕಾಗಿ ತಲೆ ಕತ್ತರಿಸಿ ಕೆಳಗೆ ಬಿಟ್ಟಂತೆ ಪರಮಾತ್ಮೆ ನಗಿತಾ ನಗಿತಾ ಇಷ್ಟು ಸಮಹಾರವಾಡಿದ ಅಂತ ತೋರಿಸ್ತು ಪ್ರದ್ರೂಸ್ತು ಏನ್ಯಾಯಿನಃ ಅವು ಏನು ಕೈಯ್ಯಲ್ಲ ಅದು ಇದು ಆಯುಧ ಹೇಳ್ಕೊಂಡು ಬಂದಿದ್ದಾರಲ್ಲ ಅವರಲ್ಲ ಧೂಮ್ರಾಕ್ಷ ಹಾಗೆ ಹಿಂದೆ ಸತ್ತಾಗ ಅವನ ಜೊತೆಯಲ್ಲಿ ಅಲ್ಲ ಓಡೋಗ್ಬಿಟ್ಟರು ಅದೇ ರೀತಿಯಲ್ಲಿ ಮಕರಾಕ್ಷನ ಜೊತೆ ಬಂದಿದ್ದವರು ನಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತ ಜನರು ಓಡ ಹೋಗ್ತಾರೆ ಕೆಲವರು ಕಪಿಗಳ ಕೈಯಲ್ಲಿ ಸಿಕ್ಕು ಸತ್ ಹೋಗ್ತಾರೆ ರಾಕ್ಷಸನ ಬಟ್ಟಾರೆ ಪಡೆದು ಸಂಹಾರ ಮಾಡುತ್ತಾರೆ ಉಳಿದವರು ಮಾತ್ರ ಹತ ಅವಶೇಷಿತ ಹಳದ ಉಳಿದವರು ಇವರೇ ಅವರು ಅವರಲ್ಲೂ ಓಡೋಗಿಬಿಡ್ತಾರೆ ಇನ್ನೇನು ಮಾಡಲಿಕ್ಕೆ ಆಗೋಲ್ಲ ಅಂತ ಇನ್ನು ತಾನೇ ಲೆಕ್ಕಾಚಾರ ಹಾಕ್ತಾರೆ ತಾನೇ ಹಾಕೊಂಡು ಸರಿಯಾಗಿ ಉತ್ತರ ದಿಕ್ಕಿನಲ್ಲಿ ನಾನೇ ಹೋಗ್ತೇನೆ ಅಂತ ರಾವಣನೆ ಲೆಕ್ಕ ಕೊಡ್ತಾಯಿರೋದು ಎಷ್ಟು ಅಂತ ಹೇಳಿ ನೀವು ತೋರಿಸೋದು ಬಹಳ ಕಷ್ಟ ಇದೆ ಸಹಸ್ರ ಐವತ್ತ ಕೋಟಿ ಅನೇಕ ಪೈ ಹೋಗುತ್ತೆ ಒಂದು ಸಾವಿರವನ್ನು ಹತ್ತು ಸಾವಿರದಿಂದ ಗುಣಿಸ್ಬೇಕು ಹತ್ತು ಸಾವಿರದಿಂದ ಗುಣಿಸಿದ್ದನ್ನೇ ಆ ರಿಸಲ್ಟ್ ಏನು ಬರುತ್ತೆ ಅದನ್ನು ಕೋಟಿಯಿಂದ ಮತ್ತೆ ಉಣಿಸ್ಬೇಕು ಎಷ್ಟಾಗುತ್ತೆ ನನಗೆ ಕ್ಯಾಲಿಕೇಟ್ರಿ ಈ ಅಂತ ತೋರಿಸುತ್ತೆ ಈ ಅಂದರೆ ಎರಡು ತೋರಿಸೋಲ್ಲ ಅಂತ ತೋರಿಸುತ್ತೆ ಅಂದರೆ ಬರೋಲ್ಲ ಅಂತ ನಮ್ಮ ನಮ್ಮ ಲೆಕ್ಕಾಚಾರ ತಲೆ ಮೀರಿದ್ದಿದಲ್ಲ ಲೆಕ್ಕ ಇಷ್ಟೇ ಆಚಾರ ಹೇಳಿದ್ದಾರೆ ಇಷ್ಟೇ ಇಟ್ಕೋಬೇಕಷ್ಟು ಸಹಸ್ರ ಐತ ಕೋಟಿ ಅನೇಕ ಪೈ ಸಹಸ್ರ ಇವತ್ತು ಮೂರು ಸೊನ್ನೆ ಐತ ಅಂತಂದರೆ ಹತ್ತು ಸಾವಿರ ಅಂತ ಅಥವಾ ಸಾವಿರವನ್ನು ಹತ್ತು ಆ ಅಲ್ಲಿ ಬಂದ ಫಲಿತಾಂಶವನ್ನು ಮತ್ತೆ ಕೋಟಿ ಹಿಂದ ಉಳಿಸಿಕೊಂಡು ಲೆಕ್ಕ ತಗೊಂಡ್ರಿ ಒಟ್ಟು ಅಷ್ಟಷ್ಟು ಸೇನೆಯೆಲ್ಲ ತಂದಿದ್ದು ಅನೇಕ ಪೈ ಬ ಪೈ ಅಲ್ಲ ಅನೇಕ ಪನೀಕಪ್ಪ ಅಂತಂದ್ರೆ ಇದನ್ನ ರಕ್ಷಣೆ ಮಾಡುವ ದಂಡ ನಾಯಕರು ಕ್ಯಾಪ್ಟನ್ಸಿ ಇಷ್ಟು ಜನ ಇದ್ದೆಲ್ಲ ಕ್ಯಾಪ್ಟನ್ ಅಂತ ಕೂಗ್ತಾ ಅಷ್ಟು ಜನ ದಂಡ ನಾಯಕ ಸೇನಾ ನಾಯಕರಿದ್ದಾರೆ ಇಲ್ಲಿ ಸೇನೆ ಹಿಂಗೆಷ್ಟಿರ್ಬೇಕು ಇಷ್ಟು ದೊಡ್ಡ ಸೇನೆಯನ್ನು ತರ್ತ ಮೊದಲನೇ ಸತಿ ಅವ್ ಬರಬೇಕಾಗಿದ್ರೆ ಇಷ್ಟು ದೊಡ್ಡ ಸೇನೆ ಏನೋ ರಥ ವೈಭವ ಏನ ಆಗತಾನೆ ಪುಟಕ್ಕಿಟ್ಟ ಬಂಗಾರ ಕೌಚ ಕೌಚ ಸೆಲೆಕ್ಟ್ ಮಾಡ್ತಿತ್ತು ಯಾವುದು ತುಂಬಾ ಅದೇನೋ ಸ್ವಲ್ಪ ಸ್ಕ್ರಾಚ್ ತರ ಕಾಣಿಸ್ತಾ ಇದ್ದಾರೆ ತೋಂಡ್ ಹೊಳಿತಾ ಇರಬೇಕು ಲಕ್ಕ ಲಕ್ಷ ಲಖ ಲಕ್ಕ ಅದಕ್ಕೆ ಆಭರಣ ಇಲ್ಲ ಸಾವಿರ ಮಕ್ಕಳು ಸತ್ತು ಹೋಗಿದ್ದಾರೆ ತಾಯಿ ಒಂದು ಇಷ್ಟಾದ್ರೂ ಆ ರಸಿಕತನಕ್ಕೆ ಕೊರತೆ ಇಲ್ಲ ಈ ಕೆಲವು ಮೂರ್ಖರ ಸೆಲೆಕ್ಟ್ ಮಾಡಿ ಹಾಕುವುದು ಚಪ್ಪಲಿ ಅವಳು ಯಾವ ಇಟ್ಕೊಂಡಿದ್ಲೂ ಮನೆ ತುಂಬಾ ಚಪ್ಪಲಿ ಸತ್ ಹೋಗ್ಲಲ್ಲು ಡೊಮ್ಮಿ ಅವಳು ತರದಲ್ಲಿ ಎಲ್ಲಾ ಇಂತ ರಸಿಕತನ ಇಳಿಕೆ ರಾಮನ ಕುರದವರೇ ಅವ್ರಲ್ಲ ಆದ್ರೆ ಆ ಕ್ರಮದಲ್ಲಾ ಹೊತ್ತುಕೊಂಡು ಬಂದಿದ್ದಾರೆ ಇಲ್ಲಿಗೆ ರಾಮನ ಬರೋಹದಿಂದ ನೋಡ್ತಾರೆ ಆಗ ಗಜೋ ಗವಾಕ್ಷ ಗಬಯೋ ವೃಷಚ್ಛ ಸಗಂಧವಾದ ಜಾತಃ ಇವರನ್ನು ಕುಬೇರನ ಮಕ್ಕಳು ಗಜ ಗವಾಕ್ಷ ಗವಯ ವೃಷ ಅಂತ ಗಂಧವಾದನ ಅಂತ ಇವರೆಲ್ಲ ಪಂಚಪ್ರಾಣ ಪ್ರಾಣಾಪಾನ ಜಾನದಾನ ಸಮಾನವರು ಇವರೆಲ್ಲ ಅದರಂತೇನೆ ಕತ್ಥನ ಸಾಕ್ಷಾತ್ತಾಗಿ ಕುಬೇರಿನಿಂದ ಅವರು ಹುಟ್ಟು ಬಂದಿದ್ದವರು ಕುಬೇರನೆ ಬಂದಿದ್ದಾನೆ ಕತ್ಥನ ಅಂತಂಬ ತನ್ನಿಂದಲೇ ತಾನು ಬಂದು ಆರು ಜನ ಇವರ ಆರೂ ಜನರನ್ನು ಕೂಡ ಅಕಾಲಿಕ ಹೊಡೆದು ಉಳಿಸ್ತಾನೆ ಇವರನ್ನು ನೇಪಾತ ಯಾವುಸ ಕೆಳಗೆ ಬೀಳಬೇಕು ಅವರು ಆ ರೀತಿಯಲ್ಲಿ ಮಾಡಿಬಿಡ್ತಾನೆ ಇನ್ನು ಇನ್ನೂ ಅಶ್ವಿಪುತ್ರರು ಮೈದಾ ವಿವಿದ ಇಬ್ಬರಿಬ್ಬರನ್ನು ಬೇಕಾ ದೊಡ್ಡ ದೊಡ್ಡ ಬೆಟ್ಟ ಎಸೆಲಿಕ್ಕೆ ಬಂದರೆ ಅವನಿಲ್ಲ ಕನೆಯಿಲ್ಲ ಅವರಿಗೆ ಆ ರೀತಿಯಲ್ಲಿ ಹೊಡೆದು ಉರುಳಿಸ್ತಾ ಬರ್ತಾನೆ ಗಿರಿ ಶರೀರಧಾನ್ಯಾನ್ ಇದರ ಮೇಲೆ ಏಕಾಕಿಯಾಗಿ ಬಂದಂತಹ ಶಕ್ರ ಸುತಾತ್ಮಜಃ ಶಕ್ರ ಸುತ ಆತ್ಮಜಃ ಸುತ ಅಂದರೆ ವಾಲಿ ವಾಲಿಯ ಮಗ ಅಂತರ್ಥ ಅಂಗದ ಅಂತ ಅರ್ಥ ಹೇಳೋ ಕ್ರಮ ವಾಲಿಯ ಮಗನನ್ನು ಆ ರೀತಿಯಲ್ಲಿ ಆಕ್ರಮಣ ಮಾಡಲಿಕ್ಕೆ ಅಂತ ಬಂದಾಗ ಶಿಲಾಂಸವಾದ ಕ್ಷಮಾಪತಂತ್ರ ವಿಭೇದಕ್ಷೋ ಹೃದಯ ಶರೀಣ ಹೃದಯಕ್ಕೆ ಒಂದು ಭಾಳ ಬಿಟ್ರೆ ಆ ಬೆಟ್ಟ ತಲೆ ಮೇಲೆ ಕೊಡಬೇಕು ಹಾಗಾಗ ಬೆಟ್ಟ ಹೊತ್ಕೊಂಡು ಹೊಡೆಲಿಕ್ಕೆ ಬಂದಾಗ ಹೀಗೆ ಅವನನ್ನು ಕೂಡ ಕೆಳಗುಳಿಸ್ತಾನೆ ಅದಾದ ಮೇಲೆ ಸರಿಯಾಗಿ ಒಬ್ಬೊಬ್ಬರಾದ್ಮೇಲೆ ಒಬ್ಬೊಬ್ಬರು ಸರಿಯಾಗಿ ಬಂದಿದ್ದಾರೆ ಅವರು ಪರಾಕ್ಕೆ ನೋಡ್ತಕ್ಕಂಥ ಸುಗ್ರೀವ ಬಂದರೆ ಅವನಿಗೆ ಗ್ರೀವಾ ಪ್ರದೇಶಕ್ಕೆ ಪುತ್ರಿ ಅಲ್ಲೇ ಕೂತ್ ಬಿಡ್ತಾರೆ ಸುಗ್ರೀವನಿಗೆ ಏನು ಮಾಡಲಿಕ್ಕೆ ಆಗೋಲ್ಲ ಅಥೋ ಹನು ಮಾನುರೇಂದ್ರಭೋಗ ಸಮ ಸ್ವಾಹು ವೃಷಮುನ್ನ ಬಾಹುಗಳನ್ನು ಹೀಗೆ ಎತ್ತುಕೊಂಡು ಬಂದರಂತೆ ಹನುಮಂತುದೇವು ಏನು ಮಾಡ್ತೀವಿ ಅಂತ ಹೇಳಿ ಬಾಹುಗಳನ್ನು ಎತ್ತುಕೊಂಡು ಮಾತಾಗಿತ್ತು ಪರಾಕ್ರಮ ನೇರವಾಗಿ ನೋಡಲಿಕ್ಕೆ ಪ್ರಸಂಗ ಸಿಕ್ಕಿರಲಿಲ್ಲ ಈಗಲೇ ಸಿಕ್ಕಿದ್ದು ಪ್ರಸಂಗ ಎತ್ತುಕೊಂಡು ಬರ್ತಾರೆ ಹನುಮಂತುದೇವರು ಬಂದಾಗ ತುತಾಡ ವೃಕ್ಷಪಂಚ ಅಧಿಪಂ ತು ರಕ್ಷತಾಂ ಮುಖೈ ಸರಕ್ತಂ ಪ್ರವ್ರ ಬಾಹು ಎತ್ತಕೊಂಡೇ ಬಂದರಂತೆ ತಾವು ಚೀರ್ತಾ ಹೂಕಾರ ಧ್ವನಿಯನ್ನು ಮಾಡಿದ್ದಾ ಎಲ್ಲರನ್ನೂ ಹೊಡೆದು ಹೊಡೆದು ಉರುಳಿಸ್ತಾ ಇದ್ದ ಅನ್ನ ಕೋಪ ಬಂದಿತ್ತು ಎದ್ದು ಬಂದರು ಅವನಿಗೆ ಅವಕಾಶವೂ ಕೊಡಲಿಲ್ಲ ಒಂದ್ಸತಿ ಎದೆ ಒಂದು ಮುಷ್ಟಿ ಕೊಟ್ಟು ಮುಷ್ಟಿ ಪ್ರಹಾರ ಶಕಾಯ ಸಹಿತ ಸ್ವಂತ ಜನ ಅಗ್ನೋತ್ತರ ಮೇಷೋದ್ ಅಮ್ಮನವರಿಗೆ ಮಾತಾಡಬೇಕು ಅಂತ ಪ್ರಯತ್ನ ಮಾಡಿದ್ದ ಆಗಿರಲಿಲ್ಲ ಆದರೆ ಪ್ರಯತ್ನ ಮಾಡಿದ್ನಲ್ಲ ಸಾ ಆ ಕೋಪ ಎದೆಗೆ ಡಬ್ಬನ ಬಡಿದ್ರು ಅಷ್ಟೇ ಈ ಹತ್ತೂ ರಕ್ ಮುಖಗಳನ್ನು ರಕ್ತ ಕಾರತ ಇಪ್ಪತ್ತು ಬಾಹುಗಳನ್ನು ಬಿಚ್ಚಿ ಈ ಜೇಡ ಬಿದ್ದರೆ ಸತ್ತೋದರೆ ಹಾಗೂ ಹಾಕಿಬಿಟ್ಟಿತ್ತು सत्य हो रीत सल प्रशंसमारमोहश्वर देश समान यारूल ननगिंथ अवस्थे यार यारेवान जो कादा ना स्वयं यमेवर जो कास्थे बदक इडी जगतने ಏಟು ಕೊಟ್ಟಾಗ ಸ್ವಲ್ಪ ಬಕ್ಕಿ ಆ ಕಡೆಯಿಂದ ತಿಂದಿದ್ರಂತೆ ಸ್ವಲ್ಪ ನಮಗೆ ಅವಕಾಶ ಕೊಟ್ಟಾಗ ಆಗಿದ್ದು ಸಾಯಿಸಲೇಬೇಕು ಈವಾಗಲೂ ಹೊಡೆದು ಬಿಡಬೇಕಾಗಿದೆ ಬೇಡ ಅಂತ ಸ್ವಲ್ಪ ಬಕ್ಕಿ ಅವಕಾಶ ಕೊಟ್ಟರಂತೆ ಆ ಕಡೆ ನೀಲನ್ನು ಹೊಡ್ಕೊಂಡು ಒಡ್ಬಿಡ್ತಾನೆ ಸಿಕ್ಕಿದ್ದ ಅವಕಾಶ ಅಂತ ಓಡೋಗ್ಬಿಡ್ತಾನೆ ಸ್ವಲ್ಪ ಬಕ್ಕಿದ್ರಲ್ಲ ಅದು ಹೀಗೆ ವಿಫ್ವಲಾಂಗವತೆ ಸ್ಥಿತೇತಸ್ಮಿನ್ ಇದರ ನಮ್ಮ ಇತ್ತಜ್ಞಸು ನಮ್ಮ ನೀಲ ನೀಲನ ಹತ್ರ ಹೊಡೆತಾನೆ ಹಿಡ್ಕೊಂಡು ಹೊಡೀಲಿಕ್ಕೆ ಅಂತ ನೀಲ ಅದ್ಭುತವಾದ ಚರ್ಚೆ ನಡೆಸ್ತಾನೆ ಚಚಾನ ಮುದ್ದ ಸ್ವಪ್ ಚಂಚಲೋಲಂ ಅವನು ಹೊಡೀಲಿಕ್ಕೆ ಹಿಡೀಲಿಕ್ಕೆ ಹೋದರೆ ಸೀದಾ ರಥದ ಮೇಲೆ ಹಾರದಂತೆ ನೀಲ ಧ್ವಜದ ಮೇಲೆ ಅಲ್ಲಿ ಹಿಡೀಲಿಕ್ಕೆ ಹೋದರೆ ಇವನು ತಲೆ ಮೇಲೆ ಹೆಗಲು ಮೇಲೆ ಬೆನ್ನ ಹಿಂದೆ ಅವನು ಸುತ್ತಮುತ್ತಲೂ ಚೆನ್ನಾಗಿ ಅವನನ್ನು ತೆರುಗಿಸಿ ಆಟ ಹಿಂಸೆ ಕೊಟ್ಟು ಅದರಂತೆ ತಥೋಯವು ರಾಘವೇವರಾವಣ ಹಾಂ ಆಗ ಆ ಕಾಲಿಕೆ ಇನ್ನೇನು ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಅವನನ್ನು ಜಾಡಿಸಿ ಆ ರಥದ ಶಿಖರದ ಭಾಗ ಬಂದರೆ ಕಿತ್ತು ಅದರ ಜೊತೆಯಲ್ಲೇ ಈತನು ಬರ್ತಾನೆ ಆ ನೀಲ ಆಗ್ನೇಯ ಅಸ್ತ್ರಕ್ಕೆ ಪ್ರಯೋಗ ಮಾಡಿದ್ದಂತೆ ಆಗ್ನೇಯಾಸ್ತ್ರವನ್ನು ಇವನು ಮೇಲೆ ಪ್ರಸಾರ ಮಾಡಿದರೆ ಅದು ಬೆಂಕಿ ಇವನು ಬೆಂಕಿ ಅಗ್ನಿಪುತ್ರ ಏನು ಮಾಡಿ ಉಫ್ ಅಂದ್ತವೆ ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿದ್ದಕ್ಕೆ ಏನೇನೋ ಈ ಕೆಲವೆಲ್ಲ ಹಚ್ಕೊಂಡಿರ್ತಾರೆ ಏನು ಮಾಡಲಿಕ್ಕೆ ಆಗಿರಲಿಲ್ಲ ಅವರಿಗೆ ಶೂಟಿಂಗ್ ಟೀಟಿಂಗ್ ಮಾಡ್ತಾರೆ ಆ ಸುಮ್ಮನೆ ಹೆಂಗೆ ಆಡ್ಸಂತು ಬೆಂಕಿ ಎಲ್ಲ ಆರೋಗ್ತು ಆಶ್ಚರ್ಯ ಉಳಿತೀವಿ ನಾನೇ ಬಾರಿ ಬಲ ಇದ್ದವನು ಏನೇನೋ ಸೇನೆ ಇಟ್ಟುಕೊಂಡಿದ್ದೇನೆ ಅಂದರೆ ಈ ರಾಮದೇವನು ಏನೂ ಇಲ್ಲ ಏನೂ ಇಲ್ಲ ಅಂದ್ರೂ ಎಲ್ಲ ಇದೆ ಇವನು ಏನು ಮಾಡೋಲ್ಲ ಏನು ಚಿತ್ರ ಅಂತ ಆಶ್ಚರ್ಯ ಚಕಿತರಾಗಿ ರಾಮದೇವರ ಬಳಿಗೆ ಬರ್ತಾರೆ ಆಗ ರಾಮಚಂದ್ರ ದೇವರೇ ಮಧ್ಯದಲ್ಲಿ ಲಕ್ಷ್ಮಣದೇವರು ಅಡ್ಡ ಬರ್ತಾರೆ ಅಡ್ಡ ಬಂದು ನನ್ನ ದಾಟಿ ನನ್ನ ಹೋಗಬೇಕು ಆಗ ಶಕ್ತಿಯಾಗಿ ತಗೊಂಡು ಹಣೆ ಹೊಡೆದ್ಬಿಡ್ತಾರೆ ಸ್ವಯಂ ತತ್ವ ಪರಿಕೃಷ್ಯ ಸರಿಯಾಗಿ ಹಣೆಗೆ ಹೊಡೆದು ಬಿಡೋಣ ಮೂರ್ಛಿ ಹೋಗ್ಬಿಡ್ತಾರೆ ಮೂರ್ಛಿ ಹೋದಾಗ ಒಳ್ಳೆದಾಯ್ತಂತೆ ಸೀತೆಯನ್ನು ನನ್ನ ಹತ್ರ ಇಟ್ಕೊಂಡಿದ್ದೇನೆ ಈಗ ರಾಮನಿಗಿರೋ ಇನ್ನೊಂದು ಬಲ ಅಂತ ಲಕ್ಷ್ಮಣ ಅವನು ಹೊತ್ಕೊಂಡು ಹೋಗಿಬಿಟ್ರೆ ಇನ್ನಷ್ಟು ಆಟ ಬರುತ್ತೆ ಈ ಮಹಾವೀರ ಒಬ್ಬ ಕಮ್ಮಿ ಆಗ್ತಾನೆ ತಮ್ಮನನ್ನು ಹಿಡ್ಕೊಂಡು ಆಟ ನೋಡಿ ತಮ್ಮನ್ನು ಬಿಡಬೇಕಾಗಿದ್ದರೆ ಸುಮ್ಮನೆ ಹೊಟ್ಟೋಗ್ತಾ ಇರು ಹೀಗೇನಾದ್ರೂ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಅದಕ್ಕೋಸ್ಕರ ಅಂತ ಹೋದರೆ ವಿಚಿತ್ರ ಅಂತಂದರೆ ಆಚಾರ ಬಹಳ ಸುಂದರವಾಗಿ ತೋರಿಸ್ತಾರೆ ಅದನ್ನು ಶೇಷ ಹರೇರಂಶಯುತ ನಚಾಸ್ತಿಯ ನಚಾರಣಾಯಾಮ ಶಚಾರಕ ಕಾರಣ ಸಹಸ್ರಮೃದ್ಧವೃತ್ತಿ ಸಸಪ್ತ ಪಾತಾಲ ಧರಾಕ್ಷಿರೇಯಂ ನನುಸಾಯತಿ ಪ್ರಸತ್ಯ ಕೋರಾಮ ಹರೇತ್ತಮೇನಂ ಇಡೀ ಭೂಮಂಡಲದಿಂದ ಹಿಡಿದುಕೊಂಡು ಏಳು ಲೋಕ ಅದು ಮುಂದೆ ಒಟ್ಟಿಗೆ ಸೇರಿಕೊಂಡಿದೆ ಹತ್ತು ಸಾವಿರ ಬೇರೆ ಬೇರೆ ಲೋಕಗಳಿಂದ ಲಕ್ಷಗಟ್ಟಲೆ ಅಂತರ ಇದೆ ಮೇಲಿನ ಏಳು ಲೋಕ ಎಲ್ಲ ಒಂದೇ ಸಮಾನ ಇಲ್ಲ ಮೇಲಿನ ಲೋಕಗಳಿಗೆ ತುಂಬ ಅಂತರ ಇದೆ ಈ ಏಳು ಲೋಕ ಮಾತ್ರ ಒಟ್ಟಿಗೆ ಇದೆ ಒಂದು ಇದ್ದಾಗೆ ಅನ್ಬಹುದು ಬೇರೆ ಬೇರೆ ಪದರ ಇರುವ ಹುತ್ತ ಇದ್ದಂತೆ ಅಂತ ಅನ್ಬಹುದು ಆ ಸ್ವಲ್ಪ ಸ್ವಲ್ಪನೇ ಅಂತರ ಹತ್ತ ಸಾವಿರ ಯೋಜನದ ಅಂತರಗಳಿದ್ದಾವೆ ಒಟ್ಟಿಗೆ ಆದಷ್ಟು ಕೂಡ ಶೇಷದೇವರ ತಲೆ ಮೇಲೆ ಅದು ಸಾವಿರ ಹೆಡೆಯಲ್ಲಿ ಒಂದು ಹೆಣೆ ಮೇಲೆ ಇಟ್ಟುಕೊಂಡಿದ್ದಾರೆ ಸರ್ಷಪ ಆಯಿತು ಅಂತ ಸಾಸಿವೆ ತರಹದಲ್ಲಿದೆ ಅಷ್ಟೇ ಧಾರಣೆ ಮಾಡಿದೆ ಈ ವ್ಯಕ್ತಿಯನ್ನ ಅಳ್ಳಾಡಿಸಲಿಕ್ಕೆ ಸಾಧ್ಯವ ಅದರಲ್ಲೂ ಸಂಕರ್ಷಣೆ ರೂಪಿ ಪರಮಾತ್ಮನ ಅಂಶ ಬೇರೆ ಇದೆ ಅಳ್ಳಾಡಿಸಿ ಪ್ರಯತ್ನ ಮಾಡಿದಂತೆ ಬಹಳ ಕಡೆ ಏನಾಯಿತು ಸಸಾಗರ ನೈವ ಚಚ ಅಲ ಲಕ್ಷ್ಮಣ ಪೃಥ್ವಿ ಸಹ ಮೇರು ಮಂದರ ಮೇರು ಮಂದರ ಪೃಥ್ವಿ ಎಲ್ಲಾ ಸೇರಿ ಇಡಿ ಭೂಭಾಗ ಅಳ್ಳಾಡಿತಂತೆ ಬ್ರಾಹ್ಮಣನ ಪರಾಕ್ರಮ ಹಾಕೊಂಡು ಇಡೀ ಅಳ್ಳಾಡಿತು ತಾನು ಕೂತ ಜಾಗ ಅಳ್ಳಾಡ್ತಾ ಇದೆ ಲಕ್ಷ್ಮಣ ದೇವರು ಅಳ್ಳಾಡ್ಲಿಲ್ಲ ಹಾಗವಲ್ಲಪ್ಪ ಇಂದನ ಕೈಯಲ್ಲಿ ಎಂತ ಉಸ್ಸಪ್ಪ ಅಂತ ಕೂತಿದ್ದಾನೆ ಮತ್ತೆ ಅವನ ಅಳ್ಳಾಡಿಸಿ ನೋಡೋಣ ಅಂತ ಸ್ವಲ್ಪ ಉಸಿರು ತಗೊಳ್ತಾ ಕೂತಿದ್ರೆ ಸೀದಾ ಹನುಮಂತ ದೇವರು ಬಂದ್ರಂತೆ ನಾವು ಶರೀರಿಗೆ ದಾರಿಯಲ್ಲಿ ಕಣ್ಣಿಡ್ಬೇಕಾದ್ರೆ ಅಲ್ಲಾಡಿಸ್ ಕಾಯಿಲಿಲ್ಲ ನಾನು ಏನು ಪರಾಕ್ರಮ ಅನಾಯಾಸ ಸೀದಿ ಮಂತ್ರ ಕಪಿಗೆ ಅಂತ ಆಲೋಚನೆ ಮಾಡ್ಕೊಂತಿರಬೇಕು ಅಂದ್ರೆ ಇಡೀ ಆ ಶೇಷ ದೇವರನ್ನ ಬರೀ ತುದಿಯಲ್ಲಿ ಹೊತ್ತಿರುವಂತಹ ಕೊಡ್ತಾರೆ ಯುದ್ಧ ಪ್ರಕರಣದಲ್ಲಿ ಅದ್ಭುತ ಪ್ರಕರಣಗಳಿದ್ದಾವೆ ಇದೆಲ್ಲ ಮುಗಿಸಿಕೊಂಡು ರಾಮದೇವರ ಬಳಿಗೆ ಬರೋ ಹೊತ್ತಿಗೆ ರಾಮದೇವರೇ ಬೈದು ಇದೊಂದ್ಸತಿ ಬಿಟ್ಟಿದ್ದೇನೆ ನಿಂದ ಮುಂದಿನ ಸತಿ ಬರಬೇಕಾಗಿದ್ದರೆ ನಿನ್ನ ಕಡೆ ಆಸೆಯಲ್ಲಿ ಎಲ್ಲ ತೀರಿಸಿಕೊಂಡು ಬಂದ್ಬಿಡು ಇನ್ನೊಂದ್ಸತಿ ಬಿಡೋಲ್ಲ ನಿಂದ ಬಿಟ್ಟಿದ್ದೇನೆ ಹೋಗುದು ಬೀದಿಲಿ ಏನೂ ಇಲ್ಲದೆ ಬೀದಿಲಿ ಬರೀ ಆಯುಧ ಇಲ್ಲ ರಥ ಇಲ್ಲ ಶಾಂತಿ ಇಲ್ಲ ಏನೇನು ಇಲ್ಲಿ ಬಿದ್ದಿರ್ತಾರೆ ಬೀದಿಯಲ್ಲಿ ಬಿದ್ದವನಿಗೆ ಇಷ್ಟು ಕೊಟ್ಟು ಅವಕಾಶ ಮತ್ತೆ ಕೊಟ್ಟು ರಾಮದೇವರು ಕೊಡಿಸ್ತಾರೆ ಆದರೆ ಮಧ್ಯದಲ್ಲಿ ಒಂದೆರಡು ಪ್ರಕರಣಗಳನ್ನು ನಡೆದಿದ್ದಾವೆ ಅದೇನು ನಾಳೆ ಶ್ರೀಕೃಷ್ಣಾರ್ಥ